ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈ ಪದ್ಯದಲ್ಲಿ ಕಾಲಪ್ರವರ್ತಕನಾಗಿ ಪರಮಾತ್ಮ ನಾಗೂ ಯುಗಗಳಿಗೂ ಪ್ರವರ್ತಕನಾಗಿ ಧರ್ಮಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾನೆ ಜೀವನಿಗೆ ಅವರವರ ಸ್ವರುಪಯೋಗತಾನುಸಾರ ಯಾವ ರೀತಿಯಾಗಿ ಸುಖ ಸಂಪತ್ತುಗಳನ್ನು ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ ಯುಗ ಚತುಷ್ಟಯಗಳಲ್ಲಿ ತಾನಿದ್ಯುಗ ಪ್ರವರ್ತಕ ಧರ್ಮಕರ್ಮಗಳು ಯುಗ ಪ್ರವರ್ತಕ ವಾಸುದೇವಾದಿ ಈರೆರಡು ರೂಪ ತೆಗೆದುಕೊಂಡು ಯುಗಾಧಿಕೃತತ ಯುಗ ಪ್ರವರ್ತಕ ನೆನೆಸಿ ಧರ್ಮ ಪ್ರಕಟಕನು ತಾನಾಗಿ ಭಕ್ತರಿಗೀವ ಸಂಪದವ ಪ್ರಘಟಕನು ಅಂದರೆ ಪ್ರೇರಕ ಅಂತ ಅರ್ಥ ಯುಗ ಚತುಷ್ಟಯಗಳಲ್ಲಿ ಯುಗಗಳು ನಾಲ್ಕು ಕೃತಯುಗ ತ್ರೈತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಅಂಥೇಳಿ ಅದನ್ನು ಯುಗ ಚತುಷ್ಟಯಗಳು ಅಂತ ಕರೆದಿರೋದು ಕೃತಯುಗ ಇದು ಮೊದಲನೇದು ಇದರ ಪರಿಮಾಣ ಎಷ್ಟು ಅಂದರೆ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಈ ಕೃತಯುಗಕ್ಕೆ ಅಭಿಮಾನಿ ವಾಸುದೇವರೂಪಿ ಪರಮಾತ್ಮ ಈ ಯುಗದಲ್ಲಿ ಅಂದರೆ ಕೃತಯುಗದಲ್ಲಿ ಧರ್ಮ ನಾಲ್ಕು ಪಾದಗಳಿಂದ ಯುಕ್ತವಾಗಿದೆ ಅಂದರೆ ನಲವತ್ತು ಭಾಗ ಪುಣ್ಯ ಒಂದು ಭಾಗ ಪಾಪ ಪುಣ್ಯ ಫಲ ಅತ್ಯಧಿಕ ಧ್ಯಾನ ಮತ್ತು ತಪಸು ಈ ಯುಗದ ಕರ್ಮಗಳು ಅಂತ ಭಾಗವತಾದಿ ಗ್ರಂಥಗಳು ತಿಳಿಸುತ್ತೆ ಇನ್ನು ತ್ರೇತಾಯುಗ ಇದು ಎರಡನೇ ಯುಗ ಈ ಯುಗದ ಪ್ರಮಾಣ ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ವರ್ಷಗಳು ಈ ತ್ರೇತಾಯುಗಕ್ಕೆ ಅಭಿಮಾನಿ ಯುಗಕ್ಕೆ ಅಭಿಮಾನಿಯಾದವನು ಸಂಕರ್ಷಣರೂಪಿ ಪರಮಾತ್ಮ ಧರ್ಮ ಮೂರು ಇದೆ ಕೃತಯುಗಕ್ಕಿಂತ ಒಂದು ಪಾದ ನ್ಯೂನ ಕಡಿಮೆ ಮೂವತ್ತು ಭಾಗ ಪುಣ್ಯ ಹತ್ತು ಭಾಗ ಪಾಪ ಈ ಯುಗದ ಧರ್ಮಗಳು ಯಜ್ಞಯಾಗಾದಿಗಳು ತಪಸ್ಸು ಶುದ್ಧಿ ದಯಾ ಅನ್ನೋ ಮೂರು ಪಾದಗಳಿಂದ ತ್ರೇತಾಯುಗ ಇದೆ ದ್ವಾಪರ ಯುಗ ಇದು ಮೂರನೇ ಯುಗ ಈ ಯುಗದ ಪರಿಮಾಣ ಎಂಟು ಲಕ್ಷದ ಅರವತ್ತ್ನಾಲ್ಕು ಸಾವಿರ ವರ್ಷಗಳು ಧರ್ಮ ದಯಾ ಸತ್ಯ ಅನ್ನೋ ಎರಡು ಪಾದಗಳಿಂದ ಧರ್ಮವು ದಯಾ ಮತ್ತು ಸತ್ಯ ಅನ್ನೋ ಎರಡು ಪಾದಗಳಿಂದ ಯುಕ್ತವಾಗಿದೆ ಇಪ್ಪತ್ತು ಭಾಗ ಪುಣ್ಯ ಇಪ್ಪತ್ತು ಭಾಗ ಪಾಪ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಸಮಾನವಾಗಿದೆ ಈ ಯುಗದ ಕರ್ಮಗಳೇನು ಅಂದರೆ ದಾನಮಂತಕನ ದೇವತ ಅರ್ಚನೆ ಪರಮಾತ್ಮನನ್ನು ಅರ್ಚನೆ ಮಾಡೋದು ಈ ಯುಗದ ಕರ್ಮ ಧರ್ಮ ಪ್ರದ್ಯುಮ್ನಾಮಕ ಪರಮಾತ್ಮನೇ ಈ ಯುಗಕ್ಕೆ ಅಭಿಮಾನಿ ಕಲಿಯುಗ ನಾಲ್ಕನೇ ಯುಗ ಕಲಿ ಕಲಿಯುಗಕ್ಕೆ ಕಲಿಯೇ ಅದಕ್ಕೆ ಅಭಿಮಾನಿ ಅನಿರುದ್ಧರೂಪಿ ಪರಮಾತ್ಮ ಯುಗಾಭಿಮಾನಿ ಅಂತ ಕರೆಸ್ಕೋತಾನೆ ಈ ಯುಗದ ಪ್ರಮಾಣ ನಾಲ್ಕು ವರ್ಷಗಳು ಮೂವತ್ತು ಭಾಗ ಪಾಪ ಒಂದು ಭಾಗ ಪುಣ್ಯ ಈ ಯುಗ ಧರ್ಮ ಕಲಿಯುಗದ ಧರ್ಮ ಅನ್ನೋದು ಸತ್ಯ ಅನ್ನೋ ಒಂದೇ ಪಾದದ ಮೇಲೆ ನಿಂತಿದೆ ಪಾಪದಿಂದ ತುಂಬಿರ್ತಕ್ಕಂಥ ಯುಗದಲ್ಲಿ ಸಜ್ಜನರ ಪಾಪ ಪ್ರಕ್ಷಾಳನೆ ಮಾಡಲಿಕ್ಕೆ ಏಕೈಕ ಉಪಾಯ ಅಂತಾದರೆ ಹರಿನಾಮ ಸಂಕೀರ್ತನೆ ಅದನ್ನು ಬಿಟ್ಟರೆ ಇನ್ಯಾವುದೂ ಇದಕ್ಕೆ ದಾರಿ ಇಲ್ಲ ಕೃತ ತ್ರೇತ ದ್ವಾಪರ ಮತ್ತು ಕಲಿ ಈ ನಾಲ್ಕು ಯುಗಗಳಲ್ಲಿ ಯುಗ ಚತುಷ್ಟಯ ಈ ನಾಲ್ಕು ಯುಗಗಳಲ್ಲಿ ಪರಮಾತ್ಮ ಕ್ರಮವಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪಗಳಿಂದ ವಿದ್ಯಮಾನನಾಗಿ ಯುಗ ಪ್ರವರ್ತಕ ಯುಗಾದಿ ಕರತ್ ಅಂತೆಲ್ಲ ಕರೆಸ್ಕೊತಾನೆ ಹೀಗೆ ಪರಮಾತ್ಮ ನಾಲ್ಕು ರೂಪಗಳಿಂದ ಆ ಯುಗದ ಆಯಾ ಯುಗದ ಧರ್ಮಗಳನ್ನು ನಡೆಸಲಿಕ್ಕೆ ಏನು ಆ ರೀತಿಯಾಗಿ ಜೀವರಿಗೆ ಪರಮಾನುಗ್ರಹವನ್ನು ಮಾಡ್ತಾನೆ ಧರ್ಮವನ್ನು ಸಂರಕ್ಷಣೆ ಮಾಡ್ತಾನೆ ಈ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತೆ ಕಲಿಯುಗ ಈ ನಾಲ್ಕು ಯುಗಗಳು ಸೇರಿ ಒಂದು ಚತುರಯುಗ ಅಥವಾ ಯುಗ ಚತುಷ್ಟಯ ಅಂತ ಈ ರೀತಿಯಾಗಿ ಕರೆಯೋದು ಇದು ಕಾಲ ಎಷ್ಟು ಅಂತ ಕೇಳಿದ್ರೆ ಬ್ರಹ್ಮನ ಆಯುಷ್ಯದ ಒಂದು ಹಗಲಿನಲ್ಲಿ ಇಂಥ ಒಂದು ಯುಗ ಚತುಷ್ಟಯಗಳು ಉರುಳಿ ಹೋಗ್ತವೆ ಒಂದು ಯುಗ ಚತುಷ್ಟಯಕ್ಕೆ ಅಂದರೆ ನಾಲ್ಕು ಯುಗಗಳು ಒಂದು ಚಕ್ರ ತಿರುಗಬೇಕು ಅಂತಾದರೆ ದೇವಮಾನದ ಹನ್ನೆರಡು ಸಾವಿರ ಕಲಿಯುಗ ದ್ವಾಪರಯುಗ ತ್ರೇತಾಯುಗ ಕೃತಯುಗ ಕ್ರಮವಾಗಿ ಒಂದು ಎರಡು ಮೂರು ನಾಲ್ಕು ಸಾವಿರ ದೇವಮಾನದ ವರ್ಷಗಳಷ್ಟು ದೀರ್ಘವಾಗಿ ಇರುತ್ತೆ ಅಂತ ಒಂದು ಯುಗ ಕೊಳೆದು ಇನ್ನೊಂದು ಯುಗ ಬರಬೇಕು ಅಂತಾದರೆ ನಡುವೆ ಸಂಧಿಕಾಲಗಳು ಕೂಡ ಇರುತ್ತೆ ನಾಲ್ಕು ಯುಗಗಳ ನಾಲ್ಕು ಸಂಧಿಕಾಲಗಳು ಒಟ್ಟು ಎರಡು ದೇವಮಾನದ ವರ್ಷಗಳು ಹೀಗೆ ಒಂದು ಚತುರಯುಗ ಅಂತಾದರೆ ಹನ್ನೆರಡು ಕಾಲ ಹನ್ನೆರಡು ಸಾವಿರ ವರ್ಷಗಳ ಕಾಲ ಆಗಬೇಕು ಮಾನದ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಮಾತ್ರ ಉತ್ತರಾಯಣ ಅಂದರೆ ಹಗಲು ದಕ್ಷಿಣಾಯಣ ಅಂದರೆ ರಾತ್ರಿ ಈ ರೀತಿಯಾಗಿ ದೇವಮಾನದ ಲೆಕ್ಕಾಚಾರ ಕಾಲಾಂತರ್ಗತ ಕಾಲ ನಿಯಾಮಕನಾಗಿರ್ತಕ್ಕಂಥ ಶಬ್ದ ವಾಚನಾಗಿರ್ತಕ್ಕಂಥ ಪರಮಾತ್ಮನೇ ಯುಗ ಪ್ರವರ್ತಕ ಅಂತ ಕರೆಸ್ಕೊಂಡು ಆಯಾಯ ಯುಗಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಧರ್ಮ ಕರ್ಮಗಳಿಗೆ ತಾನೇ ನಿಯಾಮಕನಾಗಿರ್ತಾನೆ ಯುಗಕ್ಕೆ ಅನುಸಾರವಾಗಿ ಆಯಾ ಚೇತನರಿಗೆ ತತ್ವಾಭಿಮಾನಿ ದೇವತೆಗಳ ಮೂಲಕ ಪ್ರೇರಣೆಯನ್ನು ಮಾಡಿ ಮಾಡಿಸಿ ಆಚರಣೆಯನ್ನು ಮಾಡ್ತಾನೆ ಆಯಾ ಧರ್ಮಕರ್ಮಗಳನ್ನು ಯುಗಕ್ಕೆ ಸಂಬಂಧಪಟ್ಟಂತೆ ಆಯಾ ಯುಗಗಳಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಜೀವರಿಗೆ ಘಟನೆ ಮಾಡೋನಾದ್ರಿಂದ ಇವರಿಗೆ ಧರ್ಮ ಪ್ರಗಟಕ ಅಂತ ಈ ರೀತಿಯಾಗಿ ಕರೆಯೋದು ಪ್ರಗಟಕ ಅಂದರೆ ಪ್ರೇರಕ ಅಂತ ತನ ಭಕ್ತರಿಗೆ ಆಯಾ ಯುಗಗಳ ಧರ್ಮ ಕರ್ಮಗಳನ್ನು ತಾನು ಮಾಡಿ ಮಾಡಿಸಿ ಇಹದಲ್ಲಿ ಲೌಕಿಕವಾಗಿರ್ತಕ್ಕಂಥ ಸಂಪತ್ತನ್ನ ಕೊಡ್ತಾನೆ ಪರದಲ್ಲಿ ಸಂಸಾರ ಬಂಧನವನ್ನೇ ಬಿಡಿಸಿ ಮೋಕ್ಷಸುಖ ಅಥವಾ ಆ ಸಂಪತ್ತನ್ನು ಭಾಗ್ಯವನ್ನು ಭಗವಂತ ಕೊಡ್ತಾನೆ ಅಂತ ಈ ಪದ್ಯದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಮಿಶ್ರಜೀವರಿಗೆ ಮಿಶ್ರ ಫಲವನ್ನು ಕೂಡ ಕೊಡ್ತಾನೆ ತಮೋಯುಗರಿಗೆ ದುರ್ಗತಿಯನ್ನು ಕೂಡ ಕೊಡ್ತಾನೆ ಹೀಗೆ ಯುಗ ಚತುಷ್ಟಯಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕ ಅಂದರೆ ಪ್ರೇರಣೆ ಮಾಡೋವನು ಅವನೇಂದು ಹೇಗಿರ್ತಾನೆ ಅಂದರೆ ವಾಸುದೇವ ಅದು ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಅಂತ ಹೀಗೆ ನಾಲ್ಕು ರೂಪಗಳಿಂದ ಪರವ ಪರಮಾತ್ಮ ಇರ್ತಾನೆ ಯುಗಾದಿ ಕೃತ್ ಅಂದರೆ ಆಯಾ ಯುಗ ಧರ್ಮಗಳಿಗೆ ಪ್ರವರ್ತಕನು ತಾನಾಗಿ ಯುಗ ಪ್ರವರ್ತಕನೆಸಿ ಧರ್ಮ ಪ್ರಕಟಕನಾಗಿ ತಾನೇ ಅದನ್ನು ಹೊಂದಿಸಿಕೊಡ್ತಾನೆ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಸಂಪದವ ಈವ ಇಹದಲ್ಲಿ ಐಶ್ವರ್ಯವನ್ನು ಕೊಡ್ತಾನೆ ಪರದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾನು ದೈವಿ ಸಂಪತ್ತನ್ನು ಕೊಟ್ಟು ಪರಂಪರೆಯಲ್ಲಿ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಅಂತ ಇಲ್ಲಿ ತಿಳಿಸ್ತಾರೆ ಕಾಲಮಾನವನ್ನು ಹೇಳಬೇಕಾದ್ರೆ ಕ್ಷಣ ಗಳಿಗೆ ಮುಹೂರ್ತ ಹಗಲು ರಾತ್ರಿ ದಿನ ಮಾಸ ಇದೆಲ್ಲ ಹೇಳ್ತೀವಲ್ಲ ಅದೇ ರೀತಿಯಾಗಿ ಯುಗೂ ಕೂಡ ಒಂದು ಕಾಲಮಾನ ಕ್ಷಣ ಕ್ಷಣ ಹೇಗೆ ಮೇಲೆ ಒಂದು ಉರುಳುತ್ತೋ ಅದೇ ರೀತಿಯಾಗಿ ನಾಲ್ಕು ಯುಗಗಳು ಕೂಡ ಒಂದಾದ ಮೇಲೆ ಒಂದು ಮುಂದೆ ಉರುಳುತಾನೆ ಹೋಗುತ್ತೆ ಅದೇ ಇದನ್ನು ಮಾಡ್ತಕ್ಕಂಥವ್ನ ಯಾರು ಅಂದರೆ ಕಾಲಾಂತರ್ಗತ ಕಾಲನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ಪ್ರಕೃತಿಯ ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾಣುಗಳಿಂದನೇ ಭಗವಂತ ಎಲ್ಲ ಕಾಲಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಮಣ್ಣಿನಿಂದ ಮಡಕೆ ಹೇಗೆ ಹಾಗೆ ಚಿನ್ನದಿಂದ ಒಡವೆ ಹೇಗೋ ಹಾಗೆ ಎಂದು ಒಂದು ಕ್ಷಣ ಒಂದು ಕ್ಷಣ ಕಾಲದಲ್ಲಿ ಮಾತ್ರ ಇರುತ್ತೆ ಒಂದು ಮುಹೂರ್ತ ಒಂದು ಮುಹೂರ್ತ ಕಾಲದಲ್ಲಿ ಮಾತ್ರ ಇರುತ್ತೆ ಒಂದು ಕ್ಷಣ ಆ ಒಂದು ಕ್ಷಣದಲ್ಲಿ ಮಾತ್ರ ಎರಡನೇ ಕ್ಷಣದಲ್ಲಿ ಅದು ಇರೋದಿಲ್ಲ ನಾಶ ಆಗಿರುತ್ತೆ ಹೀಗೆ ಕ್ಷಣ ಮೊದಲಾಗಿರ್ತಕ್ಕಂಥ ಎಲ್ಲ ಕಾಲಗಳು ಕೂಡ ಎಡೆಬಿಡದೆ ಒಂದಾದ ಮೇಲೊಂದಂತೆ ಹುಟ್ಟುತ್ತೆ ಕ್ಷಣದಿ ಕಾಲಗಳಲ್ಲಿ ಇದ್ದು ಮತ್ತೆ ನಾಶ ಆಗತ್ತೆ ಅದೇ ರೀತಿಯಾಗಿ ಯುಗೂ ಕೂಡ ಆ ಕಾಲದಲ್ಲಿ ಮಾತ್ರ ಇದ್ದು ಮರುಕ್ಷಣ ಆ ಯುಗ ಇರಲ್ಲ ಮುಂದಿನ ಯುಗ ಬಂದಿರತ್ತೆ ಹೀಗೆ ಕ್ಷಣ ಯುಗ ಮೊದಲಾಗಿರ್ತಕ್ಕಂಥ ಕಾಲದ ಪ್ರವಾಹ ಅನ್ನೋದು ಅನಾದಿಯಾಗಿರ್ತಕ್ಕಂಥದ್ದು ಮತ್ತು ನಿತ್ಯವಾಗಿರ್ತಕ್ಕಂಥದ್ದು ಗಂಗಾ ಪ್ರವಾಹದಂತೆ ಭಗವಂತನ ಸನ್ನಿಧಾನದಿಂದ ವಿಶೇಷವಾಗಿ ಪವಿತ್ರೀ ಪವಿತ್ರವಾಗಿರುವಂಥದ್ದು ಆದ್ದರಿಂದನೇ ನಿತ್ಯದಲ್ಲಿ ಸಂಕಲ್ಪ ಮಾಡೋ ಕಾಲಕ್ಕೆ ಆ ಮಾಸ ಅದಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪ ಇತ್ಯಾದಿ ಕೂಡ ಸಂಕಲ್ಪದಲ್ಲಿ ಹೇಳೋರು ಅದ್ಭುತವಾಗಿರ್ತಕ್ಕಂಥ ಕಾಲ ಪ್ರವಾಹವನ್ನು ಭಗವಂತ ತನ್ನ ಸನ್ನಿಧಾನದಿಂದ ಅನಾದಿಯಾಗೂ ಇಟ್ಟಿಯಾನೆ ನಿತ್ಯವಾಗೂ ಇರಿಸಿಯಾನೆ ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಯುಗಾದಿ ಕೃತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂತಹ ಸಾವಿರ ರೂಪಗಳಲ್ಲಿ ಒಂದು ರೂಪ ಯುಗ ಮೊದಲಾಗಿರ್ತಕ್ಕಂಥ ಎಲ್ಲ ಕಾಲಗಳನ್ನು ಸೃಷ್ಟಿ ಮಾಡಿ ನಾಶ ಮಾಡ್ತಕ್ಕಂಥ ರೂಪವೇ ಯುಗಾದಿ ಅಂತ ಯುಗ ಅಂತ ಇನ್ನೊಂದು ರೂಪ ಇದೆ ಅದೂ ಕೂಡ ಯುಗಗಳನ್ನು ಒಂದಾದ ಮೇಲೊಂದರಂತೆ ಉರುಳುವಂತೆ ಕೃತ ಆದಮೇಲೆ ತ್ರೇತಾಯುಗ ತ್ರೇತಾಯುಗ ಆದಮೇಲೆ ದ್ವಾಪರಯುಗ ದ್ವಾಪರ ಯುಗ ಆದಮೇಲೆ ಕಲಿಯುಗ ಹೀಗೆ ಈ ಎರಡೂ ಕೂಡ ಯುಗಾದಿ ಕೃತ್ ಯುಗಾವರ್ತ ಎರಡೂ ಕೂಡ ಯುಗ ಪ್ರವರ್ತಕನಾಗಿರ್ತಕ್ಕಂಥ ಪರಮಾತ್ಮನ ರೂಪಗಳು ಧರ್ಮ ಕನುಮಗಳಿಗೆ ಪರಮಾತ್ಮನೇ ಪ್ರವರ್ತಕ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಸತ್ವ ರಜ ಮತ್ತು ತಮೋಗುಣಗಳು ಕಾಲಕ್ಕೆ ಸರಿಯಾಗಿ ವೃದ್ಧಿ ಹ್ರಾಸಗಳನ್ನು ಹೊಂದುತ್ತೆ ಉದಾಹರಣೆ ಕೊಡಬೇಕು ಅಂತಾದರೆ ಬೆಳಗ್ಗೆ ಎದ್ದಾಗ ನಾವು ಪ್ರಸನ್ನ ಚಿತ್ತದಿಂದ ಅಂದರೆ ಫ್ರೆಶ್ಅಪ್ ಆಗಿ ಇರ್ತೀವಿ ಮಧ್ಯಾಹ್ನ ನಾನಾ ಕಾರ್ಯದಲ್ಲಿ ನಾವು ಮುಳುಗೋಗಿರ್ತೀವಿ ರಾತ್ರಿ ಆದಂಗೆ ನಾವು ಸೋತು ಮಲಗ್ತೀವಿ ಇದು ಯಾಕೆ ಈ ರೀತಿಯಾಗಿ ಆಗತ್ತೆ ಅಂತ ಕೇಳಿದ್ರೆ ಸತ್ವ ರಜ ಮತ್ತು ತಮೋಗುಣಗಳ ಪ್ರಭಾವದಿಂದ ಈ ರೀತಿಯಾಗಿ ಆಗತ್ತೆ ಜೀವನಿಗೆ ಶೈಶವ ಬಾಲ್ಯ ಯೌವನ ಮುಪ್ಪು ಮರಣ ಅದಕ್ಕೆ ಮಧ್ಯದಲ್ಲಿ ಮಧ್ಯ ವಯಸ್ಸು ಇದೆಲ್ಲ ಬರ್ತಾಯಿದೆಯಲ್ಲ ಹಾಗೆ ಈ ಪರಿವರ್ತನೆ ಅನ್ನೋದು ಅಲ್ಲೆಲ್ಲಿಗೆ ಯಾವ ರೀತಿಯಾಗಿ ಕಾಣ್ತೀವೋ ಅದೇ ರೀತಿಯಾಗಿ ಈ ಕಾಲವು ಕೂಡ ಒಂದಾದ ಮೇಲೊಂದಂತೆ ಉಳ್ಳತ್ತೆ ಜೀವನದಲ್ಲಿ ಶೈಶವದಿಂದ ಬಾಲ್ಯ ಬಾಲ್ಯದಿಂದ ಯೌವನ ಯೌವನದಿಂದ ಮಧ್ಯ ವಯಸ್ಸು ಮಧ್ಯ ವಯಸ್ಸಿನಿಂದ ಮುಪ್ಪು ಮುಪ್ಪಿನಿಂದ ಮರಣ ಇದೆಲ್ಲ ಆಗೋದಕ್ಕೆ ಕಾರಣ ಏನು ಅಂದರೆ ಎಲ್ಲದಕ್ಕೂ ಕೂಡ ತ್ರಿಗುಣಗಳೇ ಕಾರಣ ಅವೆಲ್ಲಕ್ಕೂ ಕಾರಣ ನಮ್ಮ ಶರೀರದೊಳಗೆ ಭಗವಂತ ನೆಲೆಸಿದ್ದು ಆ ತ್ರಿಗುಣಗಳನ್ನು ನಿಯಮನ ಮಾಡತಕ್ಕಂಥವನು ಭಗವಂತನೇ ಅವನು ನಮ್ಮನ್ನು ನಮ್ಮಿಂದ ಕಾಲ ಕಾಲಕ್ಕೆ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ ನಮ್ಮ ಮನಸ್ಸು ಹೊರಗೆ ಬಾಹ್ಯ ವಿಷಯದಲ್ಲೇ ಹಾರಾಡ್ತಾ ಇದೆ ಒಳಗಿರ್ತಕ್ಕಂಥ ಭಗವಂತನ ಬಗ್ಗೆ ಚಿಂತನೆಯನ್ನೇ ಮಾಡಿಲ್ಲ ಅದರಿಂದ ನಮಗೆ ಭಗವಂತನ ಈ ಅಚಿತ್ಯದ್ಭುತ ಮಹಿಮೆಯ ಜ್ಞಾನ ಅನ್ನೋದಾಗಲ್ಲ ಯಾವಾಗ ಈ ಕಾಲ ಪ್ರವಾಹ ನಿತ್ಯವಾಗಿದೆ ಅನಾದಿಯಾಗಿದೆ ಅದಕ್ಕೊಬ್ಬ ಒಂದಾದ ಮೇಲೆ ಒಂದು ಚೇಂಜ್ ಆಗಲಿಕ್ಕೆ ಒಬ್ಬ ಬೇಕು ಅವನೇ ಸರ್ವೋತ್ತಮ ಅಂತ ಜೀವನಿಗೆ ಅನ್ನಿಸುತ್ತೋ ಅಥವಾ ತನ್ನ ಶರೀರದಲ್ಲಿ ಶೈಶವದಿಂದ ಬಾಲ್ಯ ಬಾಲ್ಯದಿಂದ ಯೌವನ ಹೀಗೆ ಒಂದು ಹಂತದಿಂದ ಇನ್ನೊಂದು ಅವಸ್ಥೆಗೆ ಬರಬೇಕು ಅಂತಾದರೆ ಅಲ್ಲಿ ನಿಯಾಮಕನಾಗಿ ಭಗವಂತ ಇರೋದರಿಂದನೇ ಸಾಧ್ಯ ಅಂತ ಚಿಂತನೆ ಬರುತ್ತೋ ಆಗ ಆ ಭಗವಂತನ ಬಗ್ಗೆ ನಮಗೆ ಭಕ್ತಿ ಮೂಡೋದಕ್ಕೆ ಸಾಧ್ಯ ಊಹೆ ಮಾಡಿಕೊಳ್ಳೋಣ ಶೈಶವರಿಂದ ಬಾಲ್ಯಕ್ಕೆ ಪರಿವರ್ತನೆ ಹೊಂದದೇ ಇದ್ದರೆ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗುತ್ತೆ ಇದಕ್ಕೆ ಕಾರಣ ಏನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಶಿಶುಗಳು ಈ ಬದಲಾವಣೆಯನ್ನು ಹೊಂದಿದಾವೆ ನಮ್ಮ ಮನೆಯ ಮಗು ಶೈಶವದಿಂದ ಬಾಲ್ಯಕ್ಕೆ ಬಂದಿಲ್ಲ ಅಂತಾದರೆ ಭಾರಿ ಚಿಂತೆ ಅದಕ್ಕೆ ನಾವು ವೈದ್ಯರ ಬಳಿ ಸಂಪರ್ಕ ಮಾಡಿ ನಾನಾ ಕಾರಣಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಅದು ಸರಿ ಇದಕ್ಕೆಲ್ಲ ನಿಯಾಮಕನಾಗಿರ್ತಕ್ಕಂಥವನು ಕಾಲಾಂತರ್ಗತ ಕಾಲ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಅವನೇ ಈ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿರೋದು ಹೀಗೆ ಚಿಂತನೆ ಮಾಡಿದಾಗ ನಮ್ಮ ಧರ್ಮ ಕರ್ಮಗಳೆಲ್ಲ ನಮ್ಮ ಅವನ್ನತ್ಯಕ್ಕೆ ಕಾರಣ ಆಗ್ತಾ ಇದೆ ಧರ್ಮ ಕರ್ಮಗಳಿಗೆ ಪ್ರಗಟಕನು ತಾನಾಗಿ ಪ್ರೇರಣೆಯ ಮಾಡ್ತಕ್ಕಂಥವೇ ಭಗವಂತ ಅಂತ ಉಪಾಸನೆ ಮಾಡಿದ್ವಿ ಅಂತ ಆದರೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಅವಸ್ಥೆ ಬರಬೇಕು ಆಯಾ ಕಾಲದಲ್ಲಿ ಯಾವ್ಯಾವ ಕರ್ಮಾಚರಣೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಯಾವ ರೂಪಗಳಿಂದ ಮಾಡ್ತಾನೆ ಅಂದರೆ ಯುಗಾದಿ ಕೃತ್ ಯುಗರ್ಥ ವಾಸುದೇವಾದಿ ಈದೆರಡು ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ನಾಲ್ಕು ರೂಪಗಳನ್ನು ತಗೊಂಡು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಅಂತ ನಾಲ್ಕು ಯುಗಗಳಲ್ಲಿದ್ದು ಆಯಾ ಯುಗಧರ್ಮಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಧರ್ಮಕರ್ಮಗಳ ಆಚರಣೆಯನ್ನು ಮಾಡಿಸ್ತಾನೆ ಭಗವಂತ ತಾನು ಪ್ರೇರಕನಾಗಿ ಈ ವಿಷಯವನ್ನು ಭಾಗವತ ಏಕಾದಶಿ ಸ್ಕಂದದ ಜಯಂತಿ ಉಪ ಉಪಾಖ್ಯಾನದಲ್ಲಿ ಹೇಳಿದೆ ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗಗಳಲ್ಲಿ ಕ್ರಮವಾಗಿ ಭಗವಂತ ನಾಲ್ಕು ವರ್ಣಗಳಿಂದ ಇರ್ತಾನೆ ಶುಕ್ಲವರ್ಣ ರಕ್ತವರ್ಣ ಮತ್ತೆ ಮತ್ತು ಕೃಷ್ಣವರ್ಣ ಅಂತ ಈ ರೀತಿಯಾಗಿ ಯುಗಾವರ್ಥ ಅಂದರೆ ಅಭೀಷ್ಟಗಳನ್ನು ಭಗವಂತ ತಂದು ಕೊಡೋದರಿಂದ ಅವನ್ನು ಯುಗರ್ತ ಆ ರೀತಿಯಾಗಿ ಭಗವಂತ ಪ್ರೇರಣೆಯನ್ನು ಮಾಡಿಸ್ತಾನೆ ಯುಗಾದಿ ಕೃತ ಯುಗಪ್ರವರ್ತಕನೆನಿಸಿ ಯುಗಾದಿ ಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಯುಗಾ ಆ ಸಮ್ಯಕ್ ವರ್ತಯತಿ ಪ್ರವರ್ತಯತೀತಿ ಯುಗಾದಿ ಕೃತ್ ಅಂತ ಅವನೇ ಯುಗ ಪ್ರವರ್ತಕನೇ ಪರಮಾತ್ಮ ಅಂತ ಯುಗಾದಿ ಕೃತ್ ಭಕ್ತರು ಭಗವಂತನ ನಾಮ ಸಂಕೀರ್ತನದಲ್ಲಿ ಎಲ್ಲ ಕಾಲವನ್ನು ಕೂಡ ಪರಿವಸನ ಆಗೋಂಗೆ ಅದರೊಳಗೆ ತೊಡಗಿಸ್ಕೋಬೇಕು ಆ ರೀತಿಯಾಗಿ ಮಾಡ್ತಕ್ಕಂಥವ್ನ ಯಾರು ಅಂತಾದರೆ ಈ ಉಪಾಸನೆ ಮಾಡ್ತಕ್ಕಂಥವರಿಗೆ ಭಗವಂತನೇ ಈ ರೀತಿಯಾಗಿ ಮಾಡ್ತಾನೆ ಯುಜತೆ ಅಭೀಷ್ಟಮನೇನ ಅಂದರೆ ಸುಖಕರವಾದ ಕಾಲವೇ ಯುಗ ಅದನ್ನು ಚೆನ್ನಾಗಿ ಉಣ್ಣೋರು ಅನುಭವಿಸೋರು ಅಂತಾದರೆ ಅದಕ್ಕೆ ಹಾದಿ ನಮಗೆ ಉಣ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪರಮಾನುಗ್ರಹವನ್ನು ಕೃತ್ ಮಾಡೋನು ಯಾರು ಅಂತಾದರೆ ಭಗವಂತ ಅಂತ ಈ ರೀತಿಯಾಗಿ ಧರ್ಮ ಪ್ರಕಟಕನು ತಾನಾಗಿ ಭಕ್ತರಿಗೀವ ಸಂಪದವ ನಮಗೆ ಧರ್ಮ ಪ್ರಕಟಕ ಅಂದರೆ ಧರ್ಮಕ್ಕೆ ಪ್ರೇರಕನಾಗಿರ್ತಕ್ಕಂಥವನು ಪರಮಾತ್ಮನೇ ಯುಗಕ್ಕೆ ಅನುಸಾರವಾಗಿ ಭಕ್ತರಿಂದ ಧರ್ಮಾಚರಣೆಯನ್ನು ಮಾಡಿಸ್ತಕ್ಕಂಥವನು ತಾನಾಗಿ ಅವನೇ ಧರ್ಮಾಚರಣೆಗೆ ಅನುಗುಣವಾಗಿ ಜ್ಞಾನ ಆನಂದ ಆದಿ ಅಲೌಕಿಕ ಸಂಪತ್ತನ್ನು ಧನಧಾನಾದ್ಯ ಧಾನ್ಯಾದಿ ಎಲ್ಲ ಲೌಕಿಕ ಸಂಪತ್ತನ್ನು ಕೂಡ ಭಕ್ತರಿಗೆ ಅವರವರ ಯೋಗ್ಯತಾನುಸಾರ ಕೊಡ್ತಾನೆ ಧರ್ಮಕ್ಕೆ ಬೇಕಾಗಿರತಕ್ಕಂಥ ಸಾಧನಗಳನ್ನು ಒದಗಿಸ್ತಕ್ಕಂಥವನು ಅದೇ ಪರಮಾತ್ಮ ನಮ್ಮಲ್ಲಿ ನಿಂತು ಸಾಧನೆಯನ್ನು ಮಾಡಿಸ್ತಕ್ಕಂಥವೂ ಕೂಡ ಅವನೇ ಪರಮಾತ್ಮ ಧರ್ಮಾಚರಣೆಗೆ ಫಲವನ್ನು ಕೊಡೋನು ಕೂಡ ಅವನೇ ಕೃತಿಯುಗದಲ್ಲಿ ತಪಸ್ಸು ತ್ರೇತಾಯುಗದಲ್ಲಿ ಯಜ್ಞ ದ್ವಾಪರಯುಗದಲ್ಲಿ ಪೂಜೆ ಕಲಿಯುಗದಲ್ಲಿ ಸಂಕೀರ್ತನೆ ಅಂತ ದ್ವಾದಶ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ ಕಲಿಯುಗದಲ್ಲಿರ್ತಕ್ಕಂಥ ಜೀವರಿಗೆ ಅಲ್ಪಶಕ್ತಿ ಅಸರ್ವಜ್ಞತ್ವ ಅಸ್ವಾತಂತ್ರ ಹೀಗೆ ನಾನಾ ದೋಷಗಳಿರುವಂಥದ್ದು ಆದ್ದರಿಂದ ಕಲಿಯುಗದವಳು ಹರಿನಾಮ ನೆನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂಥೇಳಿ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಗೆ ಭಾರಿ ಮಹತ್ವ ಶ್ರೀಪಾದರಾಜರು ಉಗಭೋಗದಲ್ಲಿ ತಿಳಿಸ್ತಾರೆ ಧ್ಯಾನವು ಕೃತ ಯುಗದಿ ಯಾಜನವು ತ್ರೈತಾಯುಗದಿ ದಾನಮಂತಕನ ದೇವತಾರ್ಚನೆ ದ್ವಾಪರ ಆ ಮಾನವರಿಗೆ ಎಷ್ಟೆಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಲ್ಲಿ ಗಾನದಲ್ಲಿ ಕೇಶವ ಎನ್ನು ಕೈಗೂಡುವನು ರಂಗವಿಟ್ಟಲ ಧರ್ಮಕ್ಕೆ ನಾಲ್ಕು ಪಾದಗಳು ಅಂಥೇಳಿ ಭಾಗವತ ಪ್ರಥಮ ಸ್ಕಂದದಲ್ಲೇ ಹೇಳಿದೆ ತಪಸ್ಸು ಶುಚಿತ್ವ ದಯೆ ಸತ್ಯ ಈ ನಾಲ್ಕು ಪಾದಗಳನ್ನು ಪೂರ್ತಿಯಾಗಿ ಆಚರಣೆಯಲ್ಲಿ ತಂದುಕೊಂಡು ಭಕ್ತರು ಕೃತಕೃತ್ಯರಾಗುವ ಕಾಲವೇ ಕೃತಯುಗ ಮೂರು ಭಾಗಗಳನ್ನು ಮಾತ್ರ ಆಧರಿಸುವಂತಹ ಆ ತ್ರೇತಾಯುಗ ಎರಡು ಭಾಗಗಳನ್ನೇ ಅವಲಂಬನೆ ಮಾಡಿಕೊಂಡಿರುವಂಥದ್ದು ದ್ವಾಪರ ಯುಗ ಕಲಿಬಾಧೆಯಿಂದ ಮೂರನ್ನೂ ಕೈಬಿಟ್ಟು ಒಂದೇ ಕಾಲ್ ಮೇಲೆ ಧರ್ಮಾಚರಣೆಯನ್ನು ಮಾಡತಕ್ಕಂಥದ್ದು ಕಲಿಯುಗ ಒಟ್ಟಿನಲ್ಲಿ ಧರ್ಮ ಯಾವತ್ತೂ ಪೂರ್ತಿ ನಾಶ ಆಗದಂತೆ ಕಾಪಾಡ್ತಾ ಧರ್ಮಕ್ಕೆ ಅನುಸಾರವಾಗಿ ಭಕ್ತರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಅವರವರ ಯೋಗ್ಯತಾನುಸಾರ ಕರ್ಮಾಚರಣೆಯನ್ನು ಮಾಡಿಸಿಕೊಡ್ತಕ್ಕಂಥವನು ಭಗವಂತ ಅನ್ನೋದೊಂದು ತಿಳಿಸೋಕ್ಕೆ ಯುಗಾದಿ ಕೃ ತಾ ಯುಗ ಪ್ರವರ್ತಕನೆಸಿ ಧರ್ಮ ಪ್ರಕಟಕನು ತಾನಾಗಿ ಭಕ್ತರಿಗೆ ಈವ ಸಂಪದವ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಐಹಿಕ ಸಂಪತ್ತನ್ನೂ ಕೊಡ್ತಾನೆ ಆಮುಷಿಕ ಅಂದರೆ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡ್ತಾನೆ ಈ ರೀತಿಯಾಗಿ ಕಾಲಾಂತರ್ಗತ ಕಾಲನಿಯಾಮಕ ಕಾಲಪ್ರವರ್ತಕ ಎಲ್ಲವೂ ಕೂಡ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನೇ ಅಂತ ಈ ರೀತಿಯಾಗಿ ಪದದಲ್ಲಿ ತಿಳಿಸ್ತಾನೆ ಶ್ರೀಕೃಷ್ಣ ಅರ್ಪಣಾ